ಬ್ರಹ್ಮಾದಿ ದೇವತೆಗಳು ಭಗವಂತನ ಅಧೀನರು ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಸಾರಭೋಕ್ತ ಈ ರೀತಿಯಾಗಿ ಚಿಂತನೆ ಮಾಡಿ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾರೆ ವಾರಿಜಾಸನ ಮುಖ್ಯ ಆಜ್ಞಾಧಾರಕರು ಸರ್ವ ಸ್ವತಂತ್ರ ರಮಾರಮಣನೆಂದರಿತು ಇಷ್ಟ ಅನಿಷ್ಟ ಕರ್ಮ ಸಾರಭೋಕ್ತನಿಗೆ ಅರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲವ ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟು ಅವರ ನೋಯಿಸುವ ಬ್ರಹ್ಮಾದಿದೇವತೆಗಳು ಭಗವಂತನ ಆಜ್ಞಾಧಾರಕರು ಭಗವಂತ ಏನನ್ನು ಹೇಳ್ತಾನೋ ಆ ರೀತಿಯಾಗಿ ಪ್ರೇರಣೆಯನ್ನು ಮಾಡೋದಷ್ಟೇ ದೇವತೆಗಳ ಕಾರ್ಯ ವಾರಿ ಜಾಸನ ಅಂದರೆ ಚತುರ್ಮುಖ ಬ್ರಹ್ಮದೇವರು ಅವರೇ ಮೊದಲಾದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲನೆ ಮಾಡುವಂಥವ್ರು ಅದರಿಂದ ಭಗವಂತನ ಅಧೀನದಲ್ಲೇ ಅವರ ಕಾರ್ಯಕ್ಷಮತೆ ಭಗವಂತ ಒಬ್ಬನೇ ಸರ್ವ ಅವನನ್ನು ಬಿಟ್ಟು ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರಿಗೂ ಪರಾಧೀನ ಕರ್ತೃತ್ವ ಮಾತ್ರ ಇರೋದು ರಮಾರಮಣೆಂದರ ಎಂದರಿತು ಸರ್ವಸ್ವತಂತ್ರರಾದವನು ಲಕ್ಷ್ಮೀಪತಿಯಾದ ಪರಮಾತ್ಮ ಅಂತಲೇ ಈ ರೀತಿಯಾಗಿ ನಿಶ್ಚಯವಾಗಿ ಗುರುಮುಖದಿಂದ ಜ್ಞಾನವನ್ನು ತಿಳ್ಕೊಂಡು ಇಷ್ಟ ಅನಿಷ್ಟ ಕರ್ಮ ಫಲ ಸಾರಭೋಕ್ತನಿಗೆ ಅರ್ಪಿಸಲು ಎಲ್ಲ ಕರ್ಮವನ್ನು ಕರ್ಮದ ಫಲವನ್ನು ಭಗವಂತನಲ್ಲೇ ಅರ್ಪಣೆ ಮಾಡಬೇಕು ಅಂತ ಹೀಗೆ ಅರ್ಪಣೆ ಮಾಡಿದರೆ ಸ್ವೀಕಾರ ಮಾಡುವ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅವನ ಆಜ್ಞೆಯಂತೆ ಅವರು ಅನಂತ ಜೀವರಾಶಿಗಳಲ್ಲಿ ಆಯಾ ಜೀವರ ಪೂರ್ವ ಕರ್ಮಾನುಸಾರವಾಗಿ ಪುಣ್ಯ ಪಾಪಕರ್ಮಗಳನ್ನು ಪ್ರೇರಣೆ ಮಾಡ್ತಾರೆ ಆದ್ದರಿಂದ ಅವರು ಪಾಪ ಭಾಗಿಗಳಾಗೋದಿಲ್ಲ ಭಗವಂತನ ಆಜ್ಞೆಯಂತೆ ನಡ್ಕೊಳ್ಳೋದ್ರಿಂದ ಪುಣ್ಯಕ್ಕೆ ಭಾಗಿಗಳಾಗ್ತಾರೆ ಅವರು ಈ ರೀತಿಯಾಗಿ ಎಂದರಿತು ಇಷ್ಟ ಅನಿಷ್ಟ ಕರ್ಮ ಫಲ ಸಾರಭೋಕ್ತನಿಗೆ ಅರ್ಪಿಸಲು ಸ್ವೀಕಾರ ಮಾಡುವ ಭಗವಂತನೇ ಸ್ವತಂತ್ರ ಪುಣ್ಯ ಪಾಪ ಫಲ ಎಲ್ಲವೂ ಕೂಡ ಅವನಧೀನವಾಗಿರುತ್ತೆ ಅಂತ ತಿಳಿದು ನಿಷ್ಕಾಮ ಕರ್ಮವನ್ನು ಆಚರಣೆ ಮಾಡಿ ಅದನ್ನು ಭಗವಂತನಿಗೆ ವಾಯುದೇವರ ಮುಖಾಂತರ ಅರ್ಪಣೆಯನ್ನು ಮಾಡಬೇಕು ಪರಮಾತ್ಮ ಸಾರಭೋಕ್ತ ಆದ್ದರಿಂದ ಪಾಪ ಫಲ ಭೋಗ ರೂಪದೋಷ ಅವನಿಗೆ ಯಾವತ್ತೂ ಬರೋದಿಲ್ಲ ಈ ರೀತಿಯಾಗಿ ಗುರುಮುಖದಿಂದ ತಿಳಕೊಂಡು ಪುಣ್ಯ ಪಾಪ ಫಲಕ್ಕೆ ಸ್ವಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಅದನ್ನು ಸಮರ್ಪಿಸಿದರೆ ಪರಮಾತ್ಮ ಸ್ವೀಕಾರ ಮಾಡಿ ಜೀವರ ಸ್ವರೂಪಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಆ ಪಾಪ ಫಲವನ್ನು ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟು ಅಂತ ಪುಣ್ಯ ಫಲವನ್ನು ದೇವತೆಗಳಿಗೆ ಕೊಡ್ತಾನೆ ಪಾಪ ಫಲವನ್ನು ಹರಿ ತಾನು ಸಾರ ಹೋಗ್ತಾನೆ ಆದ್ದರಿಂದ ತಾನು ಉಣದೆ ಕುಬೇರ ನಾಮಕ ದೈತ್ಯರಿಗೆ ಅದನ್ನು ಕೊಟ್ಟು ಅವರಿಗೆ ನೋ ನೋವುಂಟಾಗುವಂತೆ ಮಾಡಿ ಅದನ್ನ ನೋಡಿ ತಾನು ಸಂತುಷ್ಟನಾಗ್ತಾನೆ ದೈತ್ಯರು ಪಾಪ ಫಲ ಉಣ್ಣೋದನ್ನು ನೋವನ್ನು ಅನುಭವಿಸೋದನ್ನು ನೋಡೋಕ್ಕೆ ಪರಮಾತ್ಮನಿಗೆ ಇಷ್ಟ ಯಾಕೆಂದರೆ ಅದನ್ನ ಉಣ್ಲಿಕ್ಕೆ ಪಾತ್ರರು ಅಂತಾದರೆ ದೈತ್ಯರೇ ತನ್ನಿಷ್ಟದಂತೆ ದೈತ್ಯರು ತಮಗೆ ಯೋಗ್ಯವಾಗಿರ್ತಕ್ಕಂತಹ ಪಾಪ ಫಲವನ್ನು ಉಣರೆ ಭಗವಂತನಿಗೆ ಕಿಂಚಿತ ದುಃಖ ಆಗೋದರಿಂದ ಬದಲಿಗೆ ಸಂತೋಷನೇ ಆಗ್ತಾಯಿದೆ ಅವರು ಪಾಪ ಫಲ ಉಣ್ಲಿಕ್ಕೆ ಯೋಗ್ಯರಾದವರು ಯಾಕೆ ಅವರ ಹೆಸರೇ ಸೂಚನೆಯನ್ನು ಮಾಡ್ತಾ ಇದೆ ಕುಬೇರರು ಅಂತ ಕೂ ಅಂದರೆ ಕುತ್ಸಿತವಾಗಿರ್ತಕ್ಕಂಥ ಕೆಟ್ಟ ಶರೀರವನ್ನು ಹೊಂದಿದವರು ಅವರು ಕುಬೇರ ನಾಮಕರು ಅಂತ ದೇವತೆಗಳ ಹೆಸರುಗಳು ದೈತ್ಯರಿಗೂ ಇರೋದರಿಂದ ಕುಬೇರ ದೇವನ ಹೆಸರು ಈ ದೈತ್ಯರಿಗೂ ಕೂಡ ಇದೆ ತತ್ವಾಭಿಮಾನಿ ದೇವತೆಗಳು ಯಾವ್ಯಾವ ಹೆಸರಿನಿಂದ ಇರ್ತಾರೋ ತತ್ವಾಭಿಮಾನಿ ಹೆಸರೂ ಅದೇ ಹೆಸರಿನಿಂದ ನಮ್ಮ ಇದ್ದು ನಾವು ಅರ್ಪಣೆ ಮಾಡದೇ ಇರ್ತಕ್ಕಂಥ ಬಿಟ್ಟ ಕರ್ಮವನ್ನು ಅವರು ಅಪಹಾರ ಮಾಡ್ತಾರೆ ಅಂತ ಅದೇ ರೀತಿಯಾಗಿ ಕುಬೇರ ಅಂತ ಉತ್ತರ ದಿಕ್ಕಿನ ಅಭಿಮಾನಿ ದೇವತನೂ ಕುಬೇರ ಇಲ್ಲಿ ದುಷ್ಟ ದೈತ್ಯನೂ ಕುಬೇರ ಅಂತ ಈ ಕುಬೇರ ಕುಚಿತವಾಗಿರ್ತಕ್ಕಂಥ ಶರೀರವನ್ನು ಹೊಂದಿದಾನೆ ಸದಾ ಕೆಟ್ಟ ಆಲೋಚನೆಯನ್ನು ಮಾಡ್ತಾನೆ ಆದ್ದರಿಂದ ಕುಬೇರ ಅನ್ನೋದು ಅನ್ವರ್ತನಾಮ ಈ ದೈತ್ಯನಿಗೂ ಕೂಡ ಅಂತ ಇಲ್ಲಿ ತಿಳಿಸ್ತಾರೆ ಆದ್ದರಿಂದ ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟು ಅವರ ನೋಯಿಸುವ ಅವರ ಸ್ವರೂಪಯೋಗ್ಯತೆಯೇ ದುಷ್ಕರ್ಮ ಫಲವನ್ನು ಉಣ್ಣೋದು ದುಃಖವನ್ನು ಅನುಭವಿಸೋದು ಭಗವಂತ ಅದೇ ರೀತಿಯಾಗಿ ಅವರಿಗೆ ಪ್ರೇರಣೆಯನ್ನು ಮಾಡ್ತಾನೆ ಅವರವರಿಗೆ ಅವರವರ ಗತಿಯನ್ನು ಕೊಡ್ತಾನೆ ಪರಮಾತ್ಮನಿಗೆ ವೈಷಮ್ಯ ನಿರ್ಭೂಣೆ ದೋಷ ಸರ್ವತಾ ಇಲ್ಲ ಅಂತ ತಿಳಿಸ್ತಾರೆ